ಇಬ್ಬರು ಮುಸಲ್ಮಾನ್ ಬಂಧುಗಳು ನನ್ನ ತಂದೆ ಕಾಯಿಲೆ ಮಲಗಿದ್ದರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಮೈ ಕೈಗಳ ಚಲನೆಯಮಿತವಾಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯ ಸಮ ಸುಮಾರು ನಾಲ್ಕು ಮಂದಿ ಮುಸಲ್ಮಾನ್ ಜನರು ನಮ್ಮ ಮನೆಗೆ ಬಂದು ನಾವು ಮೇಷ್ಟರನ್ನು ನೋಡುವುದಕ್ಕೆ ಬಂದಿದ್ದೇವೆ ಎಂದು ನಾನು ನೋಡೋದನ್ನು ನಾನು ಅವರು ತುಂಬ ನಿಶಕ್ತಿಯಲ್ಲಿದ್ದಾರೆ ಮಾತನಾಡಲಾರರು ಅವರು ಅವರನ್ನು ನಾವು ಮಾತನಾಡಿಸುವುದಿಲ್ಲ ಸುಮ್ಮನೆ ಕಣ್ಣಿನಿಂದ ನೋಡಿ ಸಲಾಂ ಹಾಕಿ ಹೊರಟು ಹೋಗುತ್ತೇವೆ ಮುಳಬಾಗಿಲಿನವರು ಕಾಸಿಂ ಹೈದರ್ ಸಾಬಿ ಬಂದಿದ್ದಾರೆ ಎಂದು ಹೇಳಿ ನಾನು ಕೋಳೆಯೊಳಕ್ಕೆ ಹೋಗಿ ಮುಳಬಾಗಿಲಿನಿಂದ ಹೈದರ್ ಎಂದು ಎಂದೊಡನೆ ನನ್ನ ತಂದೆಯವರು ಗೆಲುವಾಗಿ ಬರುವಂತೆ ಹೇಳು ಎಂದರು ಸಾಹೇಬರುಗಳು ಕೋಣೆಯೊಳಕ್ಕೆ ಬಂದು ನಿಂತು ಬಗ್ಗೆ ನೆಲೆ ಮುಟ್ಟಿ ಸಲಾಂ ಮಾಡಿದರು ನನ್ನ ತಂದೆ ನಗುಮುಖದಿಂದ ಸಣ್ಣ ದನಿಯಲ್ಲಿ ಕೇಳಿದರು ಯಾವಗ ಬಂದೀವಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸ್ವಾಮಿ ನಿಮ್ಮ ಆಶೀರ್ವಾದ ಹೀಗೆ ಹೇಳಿ ಸಾಹೇಬರುಗಳು ತಾವು ತಂದಿದ್ದ ಹೂವು ಹಣ್ಣುಗಳನ್ನು ಅಲ್ಲಿರಿಸಿದರು ನನ್ನ ತಂದೆ ನಗುತ್ತಾ ತಮ್ಮ ಬಳ ಮೊಳಕಾಲನ್ನು ಮೇಲಕ್ಕೆ ಎಳೆದುಕೊಂಡು ಮೊಳಕಾಲಿನಿಂದ ಮೂರು ನಾಲ್ಕು ಅಂಗುಳ ಕೆಳಗೆ ಬೆಟ್ಟಿಟ್ಟು ಹೇಗಿದೆ ಎಂಬಂತೆ ಕೈಯಿಂದ ಪ್ರಶ್ನೆ ತೋರಿಸಿದರು ಆಗ ಕಾಸಿಂ ಸಾಹೇಬರು ತಮ್ಮ ಬಲಕಾಳ ಶರಾಯನ್ನು ಕೊಂಚ ಮೇಲಕ್ಕೆ ಎತ್ತಿ ಬಲ ಮೊಳಕಾಲಿನಿಂದ ಮೂರು ನಾಲ್ಕು ಬೆಟ್ಟಿನಷ್ಟು ಕೆಳಕಡೆಯ ಭಾಗವನ್ನು ನನ್ನ ತಂದೆಗೆ ತೋರಿಸಿದರು ಇಬ್ಬರು ನಕ್ಕರು ಇನ್ನೊಬ್ಬರು ಅದರಿಂದ ಬುದ್ಧಿ ಬಂತು ಎಂದರು ಇನ್ನೊಂದೆರಡು ನಿಮಿಷವಾದ ಮೇಲೆ ಅವರೆಲ್ಲ ಸಲಾಂ ಹೇಳಿ ಹೊರಕ್ಕೆ ಬಂದರು ಅವರು ನಡುಮನೆಯಲ್ಲಿದ್ದಾಗ ನಾನು ಕೇಳಿದೆ ಸಾಹೇಬರೇ ಏನು ಆಸನ್ನೇ ಪೂರ್ವಕತೆ ಸ್ವಾಮಿ ಮೇಷ್ಟರು ಪಾಠ ಹೇಳುತ್ತಿದ್ದಾಗ ಒಂದು ದಿನ ಏನೋ ಪ್ರಶ್ನೆ ಕೇಳಿದರು ನನ್ನದು ಹುಡುಗ ಸ್ವಭಾವ ಓದಿನಲ್ಲಿ ನಾನೇನೋ ಜಾಣದಲ್ಲ ಇವರು ತಟ್ಟನೆ ಪ್ರಶ್ನೆ ಕೇಳಿದರು ಕೈಯಲ್ಲಿ ಚಾಕು ಹಿಡಿದು ಪೆನ್ಸಿಲ್ ಜೀವುತ್ತಿದ್ದರು ನಾನು ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಎಂದೇ ಬೇಷ್ಟರು ಹೇಳುತ್ತಂತೀಯ ಸೂನೆ ಎನ್ನುತ್ತಾ ಚಾಕುವನ್ನು ನನ್ನ ಮೆಲೆ ಅದು ಈ ಜಾಗದಲ್ಲಿ ಬಿದ್ದು ಗಾಯವಾಗಿ ಈಗ ಕಲೆ ಈಗಲೂ ನಿಂತಿದೆ ಹೀಗೆ ಹೇಳಿ ಅದನ್ನು ತೋರಿಸಿದರು ಮತ್ತೆ ಹೇಳಿದರು ಸ್ವಾಮಿ ಆ ಅವರು ಹಾಗೆ ಮಾಡಿದರಿಂದ ನನ್ನ ಪುಂಡಾಟ ನಿಂತು ಹೋಯಿತು ಎಷ್ಟು ಒಳ್ಳೆಯವರು ಆಮೇಲೆ ಎಷ್ಟು ಪ್ರೀತಿ ಸೋರಿಸಿದರು ಅವರು ನೋಡಿಕೊಂಡು ಬುದ್ಧಿ ಕಲಿಸಿದ್ದರಿಂದ ನಾನು ಎಷ್ಟು ಮಾತ್ರ ಇದ್ದೇನೆ ಹೀಗೆ ಹೇಳಿ ಸಲಾಂ ಕೊಟ್ಟು ಹೊರಟು ಹೋದರು ನನ್ನ ತಂದೆಯ ಶಿಷ್ಯರಂತೆ ಇನ್ನೂ ಒಂದೆರಡು ಇಂಥ ವಿನೋದದ ಸಂದರ್ಭಗಳನ್ನು ಹೇಳಿದರು ಕಾಷ್ಟಿ ಹೈದರ್ ಸಾಹೇಬರು ಮುಳಬಾಗಲ ಬಳಿ ಕಾಷ್ಟಿ ಅದ ಕಾಷ್ಟಿ ಎಂಬ ಹಳ್ಳಿಗಳು ಕಾಷ್ಟಿ ಗ್ರಾಮವು ಹಾಜಿ ಮದಾರ್ ಸಾಹೇಬ್ ಹೈದರ್ ಸಾಹೇಬ್ ಎಂಬ ಇಬ್ಬರು ಮಹನೀಯರಿಂದ ಪ್ರಸಿದ್ಧವಾದದ್ದು ಮದಾರ್ ಸಾಹೇಬರ ತಮ್ಮಂದಿರು ಹೈದರ್ ಸಾಹೇಬರು ಇವರು ನ್ಯಾಯಶೀಲರೆಂದು ಲೌಕಿಕ ದಕ್ಷರೆಂದು ಗಣ್ಯರಾಗಿದ್ದರು ಊರಿನಲ್ಲಿ ಯಾವ ವಿಧವಾದ ವಿವಾದವೆದ್ದರು ಕಾಷ್ಟಿ ಹೈದರ್ ಸಾಹೇಬರು ಕೊಟ್ಟ ತೀರ್ಮಾನವನ್ನು ಎಲ್ಲ ಪಕ್ಷಗಳವರು ಅಂಗೀಕರಿಸುತ್ತಿದ್ದರು ಹೈದರ್ ಸಾಹೇಬರು ಕನ್ನಡ ತೆಲುಗುಗಳನ್ನು ಚೆನ್ನಾಗಿ ಮಾತನಾಡುತ್ತಿದ್ದರು ನೋಡಲಾರ್ಹವಾದ ಆಕಾರ ತುಂಬ ಎತ್ತರವಲ್ಲ ಗಿಡ್ಡವಲ್ಲ ದಪ್ಪವೂ ಅಲ್ಲ ಚಾಕಚಕ್ಯವುಳ್ಳ ಮೈ ಬಣ್ಣ ಮಾಸಲು ಬಿಳಪು ವಸ್ತ್ರ ತಲೆಯಿಂದ ಶುಭ್ರವಾದದ್ದು ಬೆಳ್ಳನೆಯ ಶರಾಯಿ ಆ ಕಾಲದಲ್ಲಿ ಮಾನ್ಯವಾಗಿದ್ದ ಕೋಟು ಜೇಬಿನಲ್ಲಿ ಗಡಿಯಾರ ಅವರ ರುಮಾಲು ಭಾರಿಯಾದದ್ದು ಕೊಂಚ ಸರಿಗೆ ಒಂದು ಕಲೆಯೂ ಇಲ್ಲದ ಶುದ್ಧ ಬಿಳಿಯ ರುಮಾಲು ಹಳೆಯ ಮೈಸೂರು ಸ್ಟೈಲಿನಲ್ಲಿ ಕೆಟ್ಟಿದ್ದದ್ದು ಮಾತು ಗಂಭೀರವಾದದ್ದು ಎಲ್ಲರೊಡನೆಯೂ ಸಾವಕಾಶವಾಗಿ ಮೃದುವಾಗಿ ಮರ್ಯಾದೆಯಿಂದ ಮಾತನಾಡುವರು ಅವರು ಊರಿನ ಜನಕ್ಕೆಲ್ಲ ಅಚ್ಚುಮೆಚ್ಚು ಹೈದರ್ ಸಾಹೇಬರು ತನ್ನ ತಾ ನನ್ನ ಸ್ನೇಹಿತರು ನನ್ನ ತಾತಂದಿರು ಊರಿಗೆ ಬಂದಾಗಲೆಲ್ಲ ಹೈದರ್ ಸಾಹೇಬರು ನಮ್ಮ ಮನೆಗೆ ಬರುವರು ಒಂದೊಂದು ಸಾರಿ ಯಾವುದೋ ಹುಟ್ಟ ಹಬ್ ಯಾವುದೋ ಹಬ್ಬದ ದಿವಸ ಮನೆಯಲ್ಲಿ ಮಾಡಿದ್ದ ಒಬ್ಬಟ್ಟು ಕಾಯಿ ಕಡಬು ಮೊದಲಾದ ಭೋಜ್ಯ ವಸ್ತುಗಳನ್ನು ಹೈದರ್ ಸಾಹೇಬರಿಗೆ ಬೇರೆಯಾಗಿ ತಂದು ಅವರು ಅದನ್ನು ಬೈ ಆ ಎಲೆಯನ್ನು ತೆಗೆದು ಹೊರಗೆ ಹಾಕಿ ಬರುವರು ಆ ಜಾಗದಲ್ಲಿ ನೀರು ಹಾಕಿ ಸಾರಿಸುವರು ಹೀಗೆ ಅವರು ಹಿಂದೂ ಜನದ ಆಚಾರವನ್ನು ಪದ್ಧತಿಯನ್ನು ನಡೆಸಿಕೊಂಡು ಬರುತ್ತಿದ್ದರು ತಮ್ಮನ್ನು ದೂರ ಹಾಕಿದರು ಬೇರೆ ಹಾಕಿದರು ಎಂದು ಯಾವತ್ತೂ ಅಸಮಾಧಾನ ಮತ್ತು ಅಂಥ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಪುರಾಣವನ್ನು ಕಾವ್ಯವಾಚನವನ್ನು ಮಿಕ್ಕವರಂತೆ ಕುತೂಹಲದಿಂದ ಕೇಳಿ ಸಂತೋಷ ನನಗೆ ಚೆನ್ನಾಗಿ ಜ್ಞಾಪಕವಿರುವ ಒಂದು ಸಂಗತಿ ಒಂದು ಗಣೇಶನ ಹಬ್ಬದ ದಿನ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಯ ಹೊತ್ತಿಗೆ ಹೈದರ್ ಸಾಹೇಬರು ನನ್ನ ತಂದೆಯನ್ನು ಹರಿಶ್ಚಂದ್ರ ಕಥೆ ಓದುವಂತೆ ಹೇಳಿದರು ಆ ಹೊತ್ತು ಹದಿನೈದು ಇಪ್ಪತ್ತು ಮಂದಿ ಸೇರಿದರು ನನ್ನ ತಂದೆ ಚಂಪು ಶೈಲಿಯಲ್ಲಿ ರುಚಿ ರಚಿತವಾಗಿದ್ದ ಹರಿಶ್ಚಂದ್ರ ಕಥೆಯನ್ನು ಓದಿದರು ನನ್ನ ತಾತಂದಿರು ಚಿಕ್ಕ ತಾತಂದಿರು ನನ್ನನ್ನು ಹತ್ತಿರ ಕುಡಿಸಿಕೊಂಡಿದ್ದರು ನನ್ನ ತಂದೆ ಆಗಾಗ ರಾಗಗಳನ್ನು ಬದಲಾಯಿಸಿಕೊಂಡು ಓದುತ್ತಿದ್ದರು ರೋಹಿತಾಶ್ವನ ಪ್ರಕರಣ ಬಂದಾಗ ನನಗೆ ತಡೆಯಲಾರದಷ್ಟು ಅಳು ಬಂತು ಬಿಕ್ಕಿ ಬಿಕ್ಕಿ ಅತ್ತೆ ತೋರುತ್ತದೆ ನನ್ನ ತಾತಂದಿರು ನನ್ನನ್ನು ಸಮಾಧಾನಪಡಿಸಲು ಯತ್ನ ಮಾಡಿದರು ಆಗ ಕಾಷ್ಟಿ ಹೈದರ್ ಸಾಹೇಬರು ಹೀಗೆ ಹೇಳಿದರು ನನಗೆ ಅಳು ಬರುತ್ತಿದೆ ಇನ್ನು ಮಗು ಅಳುವುದೇನು ಹೆಚ್ಚು ಹೀಗೆ ಹೇಳಿ ನನ್ನನ್ನು ತಾವೇ ಎತ್ತಿಕೊಂಡು ಹೊರಗೆ ಹೋಗಿ ಕೊಂಚ ಹೊತ್ತು ಬೀದಿಯ ನೋಟ ತೋರಿಸುತ್ತಿದ್ದು ಒಳಕ್ಕೆ ಕರೆದುಕೊಂಡು ಬಂದರು ಒಂದು ಮೊಕದ್ದಮೆ ಇನ್ನೊಂದು ಪ್ರಕರಣ ಇದು ಬೇರೆ ಜಾತಿಯದು ಆ ಊರಿನಲ್ಲಿ ಆಸ್ಪತ್ರೆಯ ಡಾಕ್ಟರಿಗೆ ವರ್ಗವಾಯಿತು ಅವರ ಹೆಸರು ಬಹುಶಃ ವೆಂಕಟಾಚಾರ್ಯರೆಂದು ಅವರ ಹಸ್ತಗುಣ ತುಂಬ ಒಳ್ಳೆಯದೆಂದು ಅವರು ದಯಾವಂತರೆಂದು ಹೆಸರಾಗಿತ್ತು ಆಳು ಎತ್ತರವಾಗಿ ಅಪರಂಜಿಯ ಬಣ್ಣದಿಂದ ಸ್ಪರದ್ರೂಪಿಯಾಗಿದ್ದರು ಅವರ ಸ್ವಭಾವವೂ ಒಳ್ಳೆಯದು ನಾನು ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಪುಸ್ತಕವನ್ನು ಮೊದಲು ಅವರ ಮೇಜಿನ ಮೇಲೆ ಅವರಿಂದ ಅದನ್ನು ತೆಗೆದುಕೊಂಡು ಬಂದು ಓದಿದೆ ಪುಸ್ತಕ ತರಿಸಿಕೊಳ್ಳಲು ನನಗೆ ಹಣವಿಲ್ಲ ತಿಳಿವಳಿಕೆಯೂ ಇಲ್ಲ ಆದದ್ದರಿಂದ ಆ ಉಪನ್ಯಾಸವನ್ನು ಮೊದಲಿಂದ ಕಡೆಯವರೆಗೂ ನನ್ನ ಎಕ್ಸಸೈಸ್ ಪುಸ್ತಕದಲ್ಲಿ ನಕಲು ಮಾಡಿಕೊಂಡೆ ಅವರ ಸೋದರಳಿಯ ಶ್ರೀನಿವಾಸ ಎಂಬಾತ ನನ್ನ ವಯಸ್ಸಿನವನು ನನ್ನ ಅತ್ಯಂತ ಪ್ರಿಯ ಸ್ನೇಹಿತ ಆ ಮಾತು ಆಗಿರಲಿ ಡಾಕ್ಟರ್ ವೆಂಕಟಾಚಾರ್ಯರವರ ಸಂಸಾರ ದೊಡ್ಡದ್ದು ಅವರು ಖರ್ಚುದಾರರು ಆದ ಕಾರಣ ಕೊಂಚ ಕೈ ಬದಲು ತೆಗೆದುಕೊಳ್ಳಬೇಕಾಗುತ್ತಿತ್ತು ಅವರ ಆಸ್ಪತ್ರೆಯಲ್ಲಿ ಸೂಲಗತಿಯಾಗಿದ್ದ ರಾಜಮ್ಮೆಂಬ ಒಬ್ಬ ಆಕೆ ಕ್ರೈಸ್ತ ಹೆಂಗಸು ತನಗೂ ಅವರಿಂದ ಐನೂರು ರೂಪಾಯಿ ಬರಬೇಕಾದದ್ದುಂಟೆಂದು ಅವರೊಡನೆ ತನ್ನ ಹೇಳಿಕೊಂಡಳು ತಾನು ಕೊಟ್ಟಿದ್ದ ಸಾಲವನ್ನು ಸ್ಥಿರಪಡಿಸಲು ಪತ್ರವಿರುವುದಾಗಿ ಹೇಳಿಕೊಂಡಳು ವೆಂಕಟಾಚಾರ್ಯರಿಗೆ ವರ್ಗವಾದ ಕಾಲದಲ್ಲಿ ಊರಿನ ನಾಲ್ಕು ಮಂದಿ ಈ ವ್ಯವಹಾರವನ್ನು ಪಂಚಾಯಿತಿಯಲ್ಲಿ ಫೈಸಲು ಮಾಡಿಸಬಹುದೆಂದು ಸೂಚನೆ ಕೊಟ್ಟರು ನ್ಯಾಯ ನಿರ್ಣಯ ಅದರಂತೆ ಮೊಕದ್ದಮೆ ಪಂಚಾಯತಿಯಲ್ಲಿ ವಿಚಾರಣೆಗೆ ಬಂತು ಪಂಚಾಯತಿದಾರರಲ್ಲಿ ಮುಖ್ಯರು ಕಾಷ್ಟಿ ಹೈದರ್ ಸಾಹೇಬರು ಸಾಹೇಬರು ರಾಜಮ್ಮನನ್ನು ಕೇಳಿದರು ಯಲ್ಲಮಾನಿನ ಪತ್ರ ರಾಜಮ್ಮ ಒಂದು ಕಾಗದ ಕಾಗದವನ್ನು ಅವರ ಕೈಗೆ ಕೊಟ್ಟಳು ನೋಡಿ ತಮ್ಮ ಪಕ್ಕದಲ್ಲಿದ್ದ ಇನ್ನೊಬ್ಬ ಪಂಚಾಯಿತಿದಾರ ಶ್ರೀನಿವಾಸ ರಾಯರ ಕೈಗೆ ಕೊಟ್ಟು ನೋಡು ಎಂದರು ಅದು ಚಾಪ ಕಾಗದವಾಗಿರಲಿಲ್ಲ ಬರೆಯ ಕಾಗದ ಮೇಲೆ ಬರೆದ್ದು ರಾಯರು ಅದನ್ನು ತಮ್ಮ ಪಕ್ಕದಲ್ಲಿದ್ದ ಮುನಿಯಪ್ಪನವರಿಗೆ ಕೊಟ್ಟರು ಆ ಮೂವರು ಕೇಳಿದರು ಏನಮ್ಮ ಇದಕ್ಕೆ ಸಾಕ್ಷಿಯೇ ಹಾಕಿಲ್ಲವಲ್ಲ ಇದಕ್ಕೆ ರುಜು ಮಾಡಿರುವವರು ಡಾಕ್ಟರ್ ಎಂದು ಹೇಗೆ ಗೊತ್ತು ಈ ಕಾಗದದ ಮೇಲೆ ಸರಕಾರದ ಭಾಷೆಯೂ ಇಲ್ಲ ರುಜು ಇಂಗ್ಲಿಷ್ ಭಾಷೆಯಲ್ಲಿದೆ ಅದು ಯಾರ ರುಜುವೋ ರಾಜಮ್ಮ ಇದಕ್ಕೆ ಸಾಕ್ಷಿ ಹೇಗೆ ಹಾಕಿಸುವುದು ಇದು ಅಂತರಂಗದಲ್ಲಿ ನಡೆದ ವ್ಯವಹಾರ ಮೂವರು ಕೊಂಚ ಮಾತನಾಡಿಕೊಂಡರು ಅಂತರಂಗದ ವಿಷಯವನ್ನು ಅಂತರಂಗದಲ್ಲಿಯೇ ಫೈಸಲು ಮಾಡಿಕೊಳ್ಳಬೇಕು ಹೊರಕೆ ತರಬಾರದು ಎಂದು ಹೇಳಿ ಸಾಹೇಬರು ಆ ಕಾಗದವನ್ನು ಪರಪರ ಹರಿದು ಹಾಕಿದರು ಆಕೆ ಅಯ್ಯೋ ಹೀಗೆ ಮಾಡಿದ್ದೀರಲ್ಲ ಎಂದಳು ಸಾಹೇಬರು ಹೇಳಿದರು ನಿನಗೆ ತಿಳುವಳಿಕೆ ಸಾಲದಮ್ಮ ಸರಕಾರಿ ಕೆಲಸದಲ್ಲಿರುವವರ ಮೇಲೆ ಹೀಗೆಲ್ಲ ಅಪಾದ ಆಪಾದನೆ ಮಾಡಿ ಅವರ ಕೆಲಸಕ್ಕೆ ಊನ ತರಬಾರದು ಹಣ ಕೊಟ್ಟಿದ್ದೀಯಾ ದೇಯಾ ಎಷ್ಟು ಹಣ ಕೊಟ್ಟಿದ್ದೆ ನಿನ್ನಲ್ಲಿ ಹಣ ಹೇಗೆ ಸೇರಿತ್ತು ಆಕೆ ಬೆಪ್ಪು ಬೆಪ್ಪಾದಳು ಸಾಹೇಬರು ಒಳ್ಳೆಯದು ನೀನು ಏನೋ ಆಶೆಪಟ್ಟುಕೊಂಡು ಬಂದೆ ಈ ಹಣವನ್ನು ತೆಗೆದುಕೋ ಇದು ನಿನಗೆ ಮುಫತ್ತು ಎಂದು ಹೇಳಿ ಆಕೆಯ ಕೈಗೆ ರೂಪಾಯಿಗಳ ಒಂದು ಪೊಟ್ಟಣವನ್ನು ಕೊಟ್ಟರು ಅದರಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಇತ್ತಂತೆ ಲೋಕಜ್ಞಾನ ತಕರಾರು ಅಲ್ಲಿಗೆ ಮುಗಿಯಿತು ಆಕೆ ಒಪ್ಪಿಕೊಂಡಳು ನಿಜವಾದ ಸಂದರ್ಭ ಏನೆಂದು ಇತರ ಜನಕ್ಕೆ ತಿಳಿಯದು ಡಾಕ್ಟರು ಮೋಹವಾದ ಒಂದು ಕ್ಷಣ ಆ ಪತ್ರಕ್ಕೆ ರುಜು ಹಾಕಿರಬೇಕು ಎಂದು ಕೆಲವರು ಊಹಿಸಿದರು ಇನ್ನು ಕೆಲವರು ಅದು ಸ್ಪಷ್ಟನೆಯ ಪತ್ರ ಆ ಹೆಂಗಸಿನ ಮಾಡಿಸಿದ ಕೆಲಸ ಎಂದುಕೊಂಡರು ಕಾಷ್ಟಿ ಹೈದರ್ ಸಾಹೇಬರು ಆ ಡಾಕ್ಟರಿಗೆ ಐದುನೂರು ರೂಪಾಯಿ ಸಾಲ ಆಕೆಯನ್ನು ಕೇಳುತ್ತಿದ್ದದ್ದು ಅಸಂಭವ ಆಕೆಯಲ್ಲಿ ಅಷ್ಟು ಹಣ ಇರುತ್ತದ್ದು ಅಸಂಭವ ಇದು ಶುದ್ಧ ಕೃತಿಮ ಎಂದು ತಮ್ಮ ಮನಸ್ಸಿನಲ್ಲಿ ತೀರ್ಮಾನಿಸಿ ತೀರ್ಮಾನಿಸಿಕೊಂಡಿದ್ದರು ಇದು ಮನಸ್ಸಿಯ ಸ್ವಭಾವವನ್ನು ಬಲ್ಲವರ ದಾರಿ